ಮಿರ್ಜಾ ಸಾಹೇಬರ ಗುರುಪರ್ತಿ ಒಂದು ರಾತ್ರಿ ಸಾವಿರದ ಒಂಬೈನೂರ ಹದ್ನಾಲ್ಕು ಹದಿನೈದು ವೆಂಕಟನಾರಾಯಣಪ್ಪನವರು ನನ್ನ ಮನೆಗೆ ಬಂದು ಹೀಗೆಂದರು ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ ಸೆನೆಟ್ ಮೀಟಿಂಗ್ ಆಗಿ ಅಲ್ಲಿ ಮಿರ್ಜಾ ಸಾಹೇಬರಿದ್ದರು ಅವರು ಸೆನೆಟ್ ಮೆಂಬರು ನನ್ನ ಹಳೆಯ ಶಿಷ್ಯರು ಆತ ನನ್ನ ಪಕ್ಕದಲ್ಲಿ ಕುಳಿತು ಸಾರ್ ನಿಮಗೆ ಕರ್ನಾಟಕ ಪತ್ರಿಕೆಯ ಎಡಿಟರ್ ಗೊತ್ತಿದೆಯೇ ಎಂದು ಕೇಳಿದರು ನಾನು ಚೆನ್ನಾಗಿ ಗೊತ್ತಿದೆ ಆತನ ತಂದೆಯೂ ನಾನು ಸ್ನೇಹಿತರು ಎಂದು ಹೇಳಿದೆ ಮಿರ್ಜಾ ಸಾಹೇಬರು ಅವರು ಚೆನ್ನಾಗಿ ಬರೆಯುತ್ತಾರೆ ಅವರ ಇಂಗ್ಲಿಷ್ ಚೆನ್ನಾಗಿದೆ ನನಗೆ ಅವರನ್ನು ಕಾಣಬೇಕೆನಿಸುತ್ತದೆ ನೀವು ದಯಮಾಡಿ ಅವರು ಬೆಂಗಳೂರಿನಲ್ಲಿ ದಯಮಾಡಿ ಅವರು ಬೆಂಗಳೂರಿನಲ್ಲಿ ರಿಶ್ಮಣ್ ಬಳಿ ಇರುವ ನನ್ನ ತಂದೆಯ ಮನೆಯಲ್ಲಿ ದರ್ಶನ ಕೊಡುವಂತೆ ಹೇಳೋದಕ್ಕಾಗಿತೆ ಎಂದು ಕೇಳಿದರು ನಾನು ಸಂತೋಷದಿಂದ ಆದೀತು ಅದಕ್ಕೇನು ಕಷ್ಟ ಎಂದು ಉತ್ತರ ಕೊಟ್ಟೆ ನನ್ನ ಮಾತನ್ನು ನೀವು ನಡೆಸಿಕೊಡಬೇಕಲ್ಲ ಎಂದರು ವೆಂಕಟನಾರಾಯಣಪ್ಪನವರು ನಂತ ವರಂತಹವರು ಮಾಡಿದ ಕೋರಿಕೆ ಗುರುಸನ್ನಿಧಿಯಿಂದ ಬಂದ ಆಗ್ನೆಯಂತೆ ಅದಕ್ಕೆ ಮೊದಲು ದಿವಾನ್ ವಿಶ್ವೇಶ್ವರಯ್ಯನವರು ಮಿರ್ಜಾರವರನ್ನು ನಾನು ಕಾಣಬೇಕೆಂದು ಎರಡು ಮೂರು ಸರಿ ಸೂಚನೆ ಕೊಟ್ಟಿದ್ದರು ನನಗೆ ಅವರಲ್ಲೇನು ಕೆಲಸ ಎಂದು ನಾನು ಹೇಳಿ ಕ್ಷಮೆ ಬೀಡಿದ್ದೆ ಈಗ ಹಾಗೆ ಮಾಡಲು ಮನಸ್ಸು ಮಿರ್ಜಾರವರಿಗೆ ವೆಂಕಟನಾರಾಯಣಪ್ಪನವರಲ್ಲಿ ಅತ್ಯಂತ ಭಕ್ತಿ ವೆಂಕಟನಾರಾಯಣಪ್ಪನವರು ಪ್ರಜಾಪ್ರತಿನಿಧಿ ಸಭೆಗಾಗಲಿ ಸೆನೆಟ್ ಸಭೆಗೋಸ್ಕರವಾಗಲಿ ಮೈಸೂರಿಗೆ ಹೋದಾಗ ನಂಜರಾಜ ಬಹದ್ದೂರ್ ಚತ್ರದಲ್ಲಿಯೋ ಇನ್ನೆಲ್ಲಿಯೋ ಇಳಿದುಕೊಳ್ಳುತ್ತಿದ್ದರು ಆ ಮಾರನೆಯ ದಿನವೇ ಬೆಳಿಗ್ಗೆ ಮಿರ್ಜಾರವರು ಅಲ್ಲಿಗೆ ಹೋಗಿ ಮಹೇಶ್ಠರ ದರ್ಶನ ಮಾಡುತ್ತಿದ್ದರು ವೆಂಕಟನಾರಾಯಣಪ್ಪನವರು ಮಡಿಯುಟ್ಟು ಸ್ವಯಂಪಾಕದ ಪ್ರಯತ್ನದಲ್ಲಿರುವರು ನಡುವಿನಿಂದ ಮೇಲಕ್ಕೆ ಬರಿಮೈ ಮಿರ್ಜಾ ಸಾಹೇಬರವರು ನಿಂತುಕೊಂಡೇ ಮಾತನಾಡುವರು ಹತ್ತು ಹದಿನೈದು ನಿಮಿಷ ಹೀಗೆ ಕುಶಲ ಪ್ರಶ್ನೆ ನಡೆಸಿದ್ದಲ್ಲದೆ ಮಿರ್ಜಾ ಸಾಹೇಬರಿಗೆ ತೃಪ್ತಿ ಇಲ್ಲ ವೆಂಕಟನಾರಾಯಣಪ್ಪನವರು ಕಟುವಚನಗಳನ್ನಾಡುವುದಕ್ಕೆ ಕೊಂಚವೂ ಹಿಂದೆಗೆಯುತ್ತಿರಲಿಲ್ಲ ಮಿರ್ಜಾ ಸಾಹೇಬರು ಮೆಚ್ಚಿಕೊಳ್ಳುವಂತಹ ಮಾತನ್ನು ಒಂದನ್ನಾಡಿದರೆ ಅವರು ಎದೆ ಹುಡುಕಿ ನೋಡಿಕೊಳ್ಳುವಂತೆ ಮಾಡಿಸುವ ಮಾತನ್ನು ಎರಡನ್ನಾಡುತ್ತಿದ್ದರು ಇಟ್ಸ್ ಆಲ್ ನಾನ್ಸೆನ್ಸ್ ದಿಸ್ ಮಾಡರ್ನ್ ಫ್ಯಾಷನ್ ಎಂದು ಪದೇ ಪದೇ ಹೇಳುವರು ಮಿರ್ಜಾಸಾಹೇಬರು ನಗುವರು ಹೀಗೆ ಹೇಳುವವರು ಇನ್ನು ಯಾರಿದ್ದಾರೆ ಎಂದು ಕೇಳುವರು ಒಂದು ಗೀಳು ಮಿರ್ಜಾ ಸಾಹೇಬರಿಗಿದ್ದ ಗೀಳುಗಳಲ್ಲಿ ನಮ್ಮ ದೇವಸ್ಥಾನಗಳ ಪ್ರಾಕಾರದ ಗೋಡೆಗಳನ್ನು ತಗ್ಗಿಸಬೇಕೆಂಬುದು ಒಂದು ಮನೆಗಳ ವಿಷಯದಲ್ಲಿಯೂ ಮಿರ್ಜಾ ಸಾಹೇಬರು ಅದೇ ಮಾತನ್ನು ಹೇಳುತ್ತಿದ್ದರು ಅವರ ಆಶಯವೇನೆಂದರೆ ಮನೆಗಳ ಮುಂದೆ ಸಣ್ಣ ಸಣ್ಣ ಹುಲ್ಲು ಹಸಿರುಗಳು ಹೂ ಇರುತ್ತವೆ ಇತರರ ಕಣ್ಣಿಗೆ ಆ ಸಂ ತೋಷ ಯಾಕೆ ದೊರಕಬಾರದು ಮನೆಗೂ ಮನೆಗೂ ನಡುವೆ ಗೋಡೆ ಇರಬೇಕಾದದ್ದಿಲ್ಲ ತಂತಿಯ ಬೇಲಿ ಬೇಕಾದರೆ ಹಾಕಿಕೊಳ್ಳಬಹುದು ಮನೆ ಸಾಲಿನ ಒಂದು ಕಡೆ ನಿಂತು ದೃಷ್ಟಿ ಪ್ರಸಾರ ಮಾಡಿದರೆ ಆ ಸಾಲಿನ ಕೊನೆಯವರೆಗೂ ಹುಲ್ಲು ಹಸಿರು ಹೂಗಳು ಹೂಗಳ ಬಣ್ಣವು ಅಖಂಡವಾಗಿ ಕಾಣಿಸುತ್ತಿರಬೇಕು ಬೀದಿಯಿಂದ ನೋಡುವವರಿಗೆ ಈ ಅಂದ ಚಂದಗಳು ಲಭ್ಯವಾಗಬೇಕು ಇದು ಮಿರ್ಜಾ ಸಾಹೇಬರ ವಾದ ವೆಂಕಟನಾರಾಯಣಪ್ಪನವರು ನೀವು ಹೇಳುವುದೆಲ್ಲ ಸರಿ ಜನ ಸಭ್ಯರಾಗಿ ಸಾಧುಗಳಾಗಿರುವ ಕಡೆ ನಮ್ಮ ದೇಶ ಅಂತದ್ದಲ್ಲ ಇಲ್ಲಿ ಕಾಂಪೌಂಡ್ ಗೋಡೆ ಇದ್ದರೂ ಕಳ್ಳತನ ತಪ್ಪಿದ್ದಲ್ಲ ಆದ್ದರಿಂದ ನಿಮ್ಮ ಯೋಚನೆ ಈ ದೇಶದಲ್ಲಿ ನಡೆಯತಕ್ಕದ್ದಲ್ಲ ನಮ್ಮ ಗೀಳಿನಂತೆ ಕೆಲಸ ನಡೆಸಬೇಕೆಂದು ಮಿರ್ಜಾ ಸಾಹೇಬರು ಆ ಬಸವಣ್ಣನ ಗುಡಿಯ ವಿಷಯದಲ್ಲಿ ಸಲಹೆ ಕೊಟ್ಟರು ದೇವಸ್ಥಾನದ ಪಶ್ಚಿಮದ ಕಡೆಯ ಪ್ರಕಾರದ ಗೋಡೆ ತುಂಬಾ ಎತ್ತರವಾಗಿದೆ ಅದರಿಂದ ಆಚೆಗಿರುವ ರಸ್ತೆ ದೊಡ್ಡ ರಸ್ತೆ ಬಹಳ ಮುಖ್ಯವಾದದ್ದು ಆ ರಸ್ತೆಯಲ್ಲಿ ಹೋಗಿ ಬರುವವರಿಗೆ ದೇವಸ್ಥಾನದ ಅಂದ ಕಾಣುವುದಿಲ್ಲ ಗುಡಿಯ ಮುಖಮಂಟಪ ಸುಗಸಾಗಿದೆ, ಗೋಪುರ ಚೆನ್ನಾಗಿದೆ ಪಶ್ಚಿಮದ ಗೋಡೆಯನ್ನು ತಗ್ಗಿಸಿದರೆ ಆ ಗುಡಿಯ ಅಂದವೆಲ್ಲ ದಾರಿ ನಡೆಯುವವರಿಗೆ ಸಂತೋಷಕರವಾಗುತ್ತದೆ ಇದನ್ನು ವೆಂಕಟನಾರಾಯಣಪ್ಪನವರು ತೀವ್ರವಾಗಿ ಖಂಡಿಸಿದರು ಅಯ್ಯ ಹಿಂದೂ ನಿಮ್ಮ ಮೇಲೆ ಈಗಾಗಲೇ ಕೋಪವೂ ಅಸಮಾಧಾನವೂ ಇವೆ ಅದೆಲ್ಲ ಆಧಾರವಿಲ್ಲದೆಂದು ನಾನು ಬಲ್ಲೆ ನಿಮ್ಮ ವಿಷಯದಲ್ಲಿ ಅನ್ಯಾಯ ಮಾಡುವ ಜನ ಎಷ್ಟೋ ಇದ್ದಾರೆ ನೀವು ಹಿಂದೂ ದೇವಾಲಯಗಳ ಗೊಡವೆಗೆ ಬಂದರೆ ಅಂಥವರ ಬಾಯಿಗೆ ಬಲ ಬರುತ್ತದೆ ಆ ಜನ ನಿಮ್ಮ ಹೆಸರಿನಲ್ಲಿ ಅಪಪ್ರಚಾರ ಮಾಡಿ ಹೆಸರನ್ನು ಕೆಸರಿಗೆಳೆಯುತ್ತಾರೆ ನೀವು ಗುಡಿಗಳ ತಂಟೆಗೆ ಹೋಗಬೇಡಿ ಇದು ನಾನು ಖಂಡಿತವಾಗಿ ಹೇಳುವ ಮಾತು ಮಿರ್ಜಾ ಸಾಹೇಬರು ಈ ಹಿತೋಕ್ಕಿಯನ್ನು ಪೂರ್ತಿ ಗೌರವಿಸಿ ಗೌರವಿಸದರೆಂದು ನಾನು ಹೇಳಬಲ್ಲೆ ವೆಂಕಟನಾರಾಯಣಪ್ಪನವರು ನಿಷ್ಕಪಟಿಗಳು ಮತ್ತು ಸತ್ಯಸಂಧರು ಎಂದು ಅವರು ನಂಬಿದ್ದರು ಪರಿಷತ್ತಿನ ಸಭಾಮಂದಿರ ಸಾವಿರದ ಒಂಬೈನೂರ ಮೂವತ್ತೆರಡು ಸುಮಾರಿನಲ್ಲಿ ಪರಿಷತ್ತು ಈಗಿನ ಕಟ್ಟಡಕ್ಕೆ ಆಗತಾನೆ ಪ್ರವೇಶ ಮಾಡಿದ್ದ ಸಮಯದಲ್ಲಿ ಒಂದು ದಿನ ಬೆಳಿಗ್ಗೆ ದಿವಾನ್ ಮಿರ್ಜಾ ಸಾಹೇಬರು ಮಾಮೂಲಿನಂತೆ ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ಪರಿಷತ್ತಿನ ಕಡೆ ಬಂದರು ಅವರ ಜೊತೆಯಲ್ಲಿ ಮಿತ ಪರಿವಾರವೂ ಇತ್ತು ಮಿರ್ಜಾರವರು ತಮ್ಮ ಬಳಿ ಇದ್ದವರಿಗೆ ಐ ಮಸ್ ಪೇ ಮೈ ರೆಸ್ಪೆಕ್ಟ್ ಟು ಮೈ ರಿ ಟೀಚರ್ ನನ್ನ ಪೂಜ್ಯ ಗುರುಗಳಿಗೆ ನಾನು ನಮಸ್ಕಾರ ಸಲ್ಲಿಸಬೇಕು ಎಂದು ಹೇಳುತ್ತಾ ಕುದುರೆಯಿಂದಿಳಿದು ಕಟ್ಟಡದೊಳಗೆ ಪ್ರವೇಶಿಸಿದರು ವೆಂಕಟನಾರಾಯಣಪ್ಪನವರು ಒಂದು ಕೊಠಡಿಯಲ್ಲಿ ಕುಳಿತು ಯಾವುದೋ ಬರವಣಿಗೆ ಕೆಲಸ ಮಾಡುತ್ತಿದ್ದರು ಶಿಷ್ಯರನ್ನು ನೋಡಿದ ಕೂಡಲೇ ಎದ್ದು ನಿಂತರು ಕುಶಲ ಪ್ರಶ್ನೆಗಳಾದ ಮೇಲೆ ಮಿರ್ಜಾರವರು ಕೇಳಿದರು ನಿಮ್ಮ ಲೆಕ್ಚರ್ ಹಾಲ್ ಯಾವುದು ಇದೇ ನಮ್ಮ ಹಾಲ್ ಇದು ರೂಮ್ ನಾನು ನೋಡಬೇಕೆಂದದ್ದು ನಿಮ್ಮ ಹಾಲ್ ಸಭಾ ಮಂಟಪವನ್ನು ಇದೇ ನಮ್ಮ ಸಭಾ ಮಂಟಪ ಇದರಲ್ಲಿ ಸಭೆಯೇ ಇಪ್ಪತ್ ಮೂವತ್ತು ಮಂದಿ ಕೂಡುವುದಕ್ಕಾಗುವುದಿಲ್ಲವಲ್ಲ ಇದು ಭರ್ತಿಯಾಗುವಷ್ಟು ಜನ ಬಂದರೆ ನಮಗೆ ಸಾಕು ಕನ್ನಡ ಕೇಳುವುದಕ್ಕೆ ಯಾರು ಬರುತ್ತಾರೆ ಅವರು ಮೈ ಮಾಸ್ಟರ್ ಆಲ್ವೇಸ್ ಬೀಂಗ್ ಎ ಪೆಸಿಮಿಸ್ಟ್ ನಮ್ಮ ಉಪಾಧ್ಯಾಯರು ಯಾವಾಗಲೂ ಇಲ್ಲದರಲ್ಲಿಯೂ ನಿರಾಶಾವಂತರು ಮಿಸ್ಟರ್ ತಾಂಡೋನಿ ರಾವ್ ನಾಕ್ ಡೌನ್ ದೋಸ್ ಟು ವಾಲ್ಸ್ ದಟ್ ವಿಲ್ ಮೇಕ್ ದಿಸ್ ಅ ಪ್ರಾಪರ್ ಹಾಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಾಂಡೋಣಿ ರಾಯರ ರಾಯರೇ ಈ ಎರಡು ಗೋಡೆಗಳನ್ನು ನೆಲಸಮ ಮಾಡಿಸಿರಿ ಆಗ ಇದು ಒಂದು ಸಭಾ ಮಂದಿರವಾಗುತ್ತದೆ ನಾನು ಈಗ ತಲಘಟ್ಟಪುರದ ಕಡೆಗೆ ಹೊರಟಿದ್ದೇನೆ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ವಾಪಸು ಬಂದೆನು ಆಗ ಪುನಃ ಇಲ್ಲಿ ಬರುತ್ತೇನೆ ಆ ವೇಳೆಗೆ ಸಭಾಮಂದಿರದ ಸ್ವರೂಪ ಕಣ್ಣಿಗೆ ಕೊಂಚ ಕಾಣಸೀತಲ್ಲವೇ ಕಾಣಿಸಿತಲ್ಲವೇ ತಾಂದೋಣಿ ರಾಯರು ಮಾಡಿಸಿರುತ್ತೇನೆ ಅದೇ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ಮಿರ್ಜಾ ಸಾಹೇಬರು ಮತ್ತೆ ಬಂದು ಆಗಿದ್ದ ಕೆಲಸವನ್ನು ಒಪ್ಪಿದರು ಹಾಗೆ ತಯಾರಾದದ್ದು ಈಗಿನ ಪರಿಷತ್ತಿನ ಸಭಾಭವನ